ಇಪ್ಪತ್ತೆರಡನೆಯ ತರಂಗ ಅಯೋಧ್ಯ ನಗರದ ಬಳಿಯಲ್ಲಿ ಸರಿಯೂ ನದಿಯ ನದಿಯ ತೀರದಲ್ಲಿ ಭವ್ಯವಾದ ದೇವಯ ಜನ ಅದು ಸಿದ್ಧವಾಗಿದೆ ಇಕ್ಷವಾಕುಕುಲದ ತ್ರಿಶಂಕು ಮಹಾರಾಜನು ಇಂದು ಸಶರೀರವಾಗಿ ಸ್ವರ್ಗಕ್ಕೆ ಕೊಂಡೊಯ್ಯ ಹೋಗುವ ಯಾಗವೊಂದನ್ನು ಆರಂಭಿಸಲಿದ್ದಾನೆ ರಾಜರ್ಷಿ ಎಂದು ಪ್ರಸಿದ್ಧವಾಗಿರುವ ವಿಶ್ವಾಮಿತನು ಆ ಯಜ್ಞವನ್ನು ಮಾಡಿಸಲು ಅಧ್ವರ್ಯವಾಗಿ ನಿಂತಿದ್ದಾನೆ ಭಾರ್ಗವರಲ್ಲಿ ಹೆಸರಾದ ಜಮದಗ್ನಿಯು ಬ್ರಹ್ಮ ಹಾಗೆಯೇ ವೇದ ವೃತ್ತಗಳಲ್ಲಿ ಅಗ್ರಗಣ್ಯರೆಂದು ಹೆಸರಾದ ಮೇಧಾತಿಥಿ ಗೃತ್ಸಮದ ಕಣ್ವ ಮುಂತಾದ ಹಲವು ಹಿರಿಯ ಋಷಿಗಳು ಅತ್ವಜ್ಯಕ್ಕೆ ಒಪ್ಪಿದ್ದಾರೆ ವಸಿಷ್ಠರು ಮಾತ್ರ ಈ ಯಾಗಕ್ಕೆ ಬಂದಿಲ್ಲ ಜನಜನಕ್ಕೆಲ್ಲ ಗೊತ್ತು ವಸಿಷ್ಠ ವಿಶ್ವಾಮಿತ್ರರ ಸಂಬಂಧ ಆದ್ದರಿಂದ ಅವರು ಬರದಿರುವುದು ಯಾರಿಗೂ ಸೋಜಿಕವೆನಿಸಿರಲಿಲ್ಲ ಆದರೆ ಯಾಜ್ಞಿಕವನ್ನು ಬಲ್ಲವರು ಮಾತ್ರ ವಸಿಷ್ಠರಿಲ್ಲದ ಯಾಗವೆಂತಹುದು ಅಲ್ಲದೆ ವಸಿಷ್ಠರ ಶಾಪವನ್ನು ಇವರು ತಡೆದು ತ್ರಿಶಂಕವಿನ ಕೈಯಲ್ಲಿ ಯಾಗವನ್ನು ನಿಜವಾಗ್ಲು ಮಾಡಿಸುವ ಎಂದು ಶಂಕಿಸುವರು ದೇವ ಯಜನವನ್ನು ಕಟ್ಟುವುದಕ್ಕೆ ಲಗ್ನವಿಟ್ಟಿದ್ದು ಮೊದಲು ಹೇಗೆ ಹೇಗೆ ನೋಡಿದರೂ ಆಯ ಈ ಯಜ್ಞಕ್ಕೆ ವಿಘ್ನ ಎಂದು ಸ್ಪಷ್ಟವಾಗಿ ಕಾಣುತ್ತದೆ ಅದನ್ನು ಕೇಳಿದ ಕೇಳಿದವರು ಕೇಳಿದವರು ಬ್ರಾಹ್ಮಣನು ಮಾಡಿಸುವ ಯಾಗವನ್ನು ಕ್ಷತ್ರಿಯನ್ನು ಮಾಡಿಸುವುದುಂದರೆ ಆದೀತೆ ಎನ್ನುತ್ತಾರೆ ಇನ್ನು ಕೆಲವರು ಶೇಷೆ ಋತ್ವಿಕರಿಂದ ಯಾಗಕ್ಕೆ ವಿಘ್ನವಾಗುವುದೆಂದರೇನು ಆಗುವುದಿಲ್ಲ ಯಜಮಾನನಿಂದ ಫಲಭೋಕ್ತೃಭೋಕ್ತೃವು ಯಾರು ಯಜಮಾನನೇ ಋತ್ವಿಕನೋ ಋತ್ವಿಕನೋ ಯಜಮಾನನೇ ಯಜಮಾನನೋ ಋತ್ವಿಕನೋ ಆದ್ದರಿಂದ ಯಜಮಾನನ ದುರದೃಷ್ಟದಿಂದ ಯಾಗವು ಕೆಲಬೇಕು ಅಲ್ಲದೆ ಸಶರೀರವಾಗಿದ್ದ ಶುಂಕುವು ಸ್ವರ್ಗಕ್ಕೆ ಹೋಗಬಹುದು ಎನ್ನುವುದಾದರೆ ಅದೇ ಯಾಗವನ್ನು ಇನ್ನೂ ಅಷ್ಟು ಬೆಳೆಸಿ ಅಯೋಧ್ಯೆಯನ್ನೆಲ್ಲ ಸ್ವರ್ಗಕ್ಕೆ ಕೊಂಡೊಯ್ಯಬಾರದು ಎನ್ನುವರು ಇನ್ನೊಬ್ಬ ಇನ್ನೊಬ್ಬ ಪಂಡಿತಮನ್ಯನು ಇಲ್ಲವಂತೆ ಮಹಾರಾಜನು ಸ್ವರ್ಗಕ್ಕೆ ಹೋಗಿ ಅದರ ರಹಸ್ಯವನ್ನು ಭೇದಿಸಿ ಅದನ್ನು ಇಲ್ಲಿಗೆ ಎಳೆದುಕೊಂಡು ಬರುವನಂತೆ ಎಂದ ಎನ್ನುವನು ಇನ್ನೊಬ್ಬನು ಅದೂ ಸಾಧ್ಯ ಮಂತ್ರಬಲವಿದ್ದವರು ಏನು ತಾನೇ ಮಾಡಬಲ್ಲರ ಮಾಡಲಾರರು ಎಷ್ಟೋ ಜನರು ಮಂತ್ರದಿಂದ ದೇವತೆಗಳನ್ನು ಕಟ್ಟಿಹಾಕಿಲ್ಲವೆ ಎನ್ನುವನು ಅಂತೂ ಯಾಗವೂ ಆರಂಭವಾಯಿತು ಯಜಮಾನನು ಅಂದು ನರ್ಮದಾ ತೀರದೆ ಆಶ್ರಮದಲ್ಲಿ ಅಶ್ವಿನಿ ದೇವತೆಗಳು ಕೊಟ್ಟಿರುವ ಅಭಿವಚನಗಳನ್ನು ಸ್ಮರಿಸಿ ತನಗೆ ಯಾಗ ಫಲವು ನಿಜವಾಗಿಯೂ ದೊರೆಯುವುದೆಂದು ನಂಬಿದ್ದರು ಲಗ್ನದ ಬಲ ಏನೂ ಆದೀತೋ ಎಲ್ಲದಕ್ಕೂ ಸಿದ್ದವಾಗಿರಬೇಕು ಎಂದು ಪೃತ್ವಿಕರಿಗೆ ಸಲ್ಲಬೇಕಾದ ದಕ್ಷಿಣೆಗೆ ಎರಡು ಮೂರು ಪಟ್ಟು ದ್ರವ್ಯವನ್ನು ಮೊದಲೇ ಒಪ್ಪಿಸಿದ್ದಾನೆ ವಿಶ್ವಾಮಿತ್ರನಿಗೆ ತನ್ನ ರಾಜ್ಯದ ದಕ್ಷಿಣ ಭಾಗವನ್ನೆಲ್ಲ ದಕ್ಷಿಣೆಯಾಗಿ ಸಮರ್ಪಿಸಿದ್ದಾನೆ ವಿಶ್ವಾಮಿತ್ರನಿಗೂ ಆಶ್ಚರ್ಯ ಹೇಗೆ ಹೇಗೆ ನೋಡಿದರೂ ಯಾಗವು ಪೂರ್ಣವಾಗುವಂತಿಲ್ಲ ಆದರೂ ತ್ರಿಷಕುವಿಗೆ ಲೋಕಾಂತರವಾಗುವ ಯೋಗವು ಮಾತ್ರ ಪೂರ್ಣವಿದೆ ಯಾಗವು ನಿಲ್ಲುವುದಕ್ಕೆ ಕಾರಣವಾಯುವ ಕಾರಣವೇನೇನು ಉಂಟು ಬರದಿರುವುದು ಒಂದು ಕಾರಣ ವಾಮದೇವನಾದರೂ ದೇವನ್ ದೇವನ ದೇವನಾದರೂ ಬಂದಿದ್ದರೆ ಚೆನ್ನಾಗಿತ್ತು ಆತನು ಯಾವ್ದೋ ವ್ರತವನ್ನು ಹಿಡಿದುಕೊಳ್ತಿರುವನು ವಸಿಷ್ಠರು ಬರೆದಿದ್ದರೆ ಇಂದ್ರನು ಬರುವುದಿಲ್ಲ ಎನ್ನುವುದು ನಿಜವೇ ಹಾಗೇನಾದರೂ ಆದರೆ ತಾತ್ಕಾಲಿಕವಾಗಿ ಒಂದಿಷ್ಟು ಹೊತ್ತು ಯಾರಲ್ಲಾದರೂ ವಸಿಷ್ಠತ್ವವನ್ನು ಆರೋಪಿಸುವುದು ನೆಲಸವನ್ನು ಮುಗಿಸುವುದು ಹಾಗೂ ಒಂದು ವೇಳೆ ಯಾಗವು ನಿಲ್ಲಬೇಕಾಗಿ ಬಂದು ನಿಂತರೆ ಏನು ಮಹಾ ಪ್ರಾಯಶ್ಚಿತವಾಗಿ ವಿಶ್ವಿದ್ಯಾಗವನ್ನು ಮಾಡುವುದು ಯಾರ ಯಾರ ಯಾಗಕ್ಕೆ ಯಾರು ಪ್ರಾಯಶ್ಚಿತ ಮಾಡಿಕೊಳ್ಳುವುದು ಆದ್ರಿಂದ ಯಾಗ ಪೂರ್ಣಾರ್ಥವಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳುವುದಕ್ಕಾದರೂ ತಾನು ಯಾಗ ಕರ್ತೃವಿನ ಜೊತೆಯಲ್ಲಿ ಕರ್ತೃವಾಗಿರಬೇಕು ಜಮದಗ್ನಿಯು ಒಪ್ಪಿದನು ತ್ರಿಶಂಕವೂ ಒಪ್ಪಿದನು ತ್ರಿಶಂಕವು ವಿಧಿಪೂರ್ವಕವಾಗಿ ದೀಕ್ಷೆಯನ್ನು ವಹಿಸಿದನು ಯಜ್ಞ ದೀಕ್ಷೆಯನ್ನು ವಹಿಸುವ ದಿನದ ದೀಕ್ಷಾಣೆಯ ಇಷ್ಟಿಯಾಯಿತು ಕ್ರಮಕ್ರಮವಾಗಿ ನಿರ್ವಿಘ್ನವಾಗಿ ಯಾಗ ಮಂದೂರಿತು ಸೋಮಕ್ರಯಣವಾಯಿತು ಆ ದಿನದ ಇಷ್ಟಿಯೂ ನಡೆಯಿತು ನಾಳೆ ನಾಳೆಯ ದಿನ ಸೋಮಯಾಗ ಇದುವರೆಗೆ ಅಗ್ನಿ ಮಿತ್ರ ವರುಣ ಮವಾಯು ಎಲ್ಲರೂ ಬಂದಿದ್ದಾರೆ ಇದುವರೆಗೆ ಇಂಧನನ್ನು ಕರೆಯಬೇಕಾದ ಸಂದರ್ಭವೂ ಬಂದಿಲ್ಲ ನಾಳೆ ಸೋಮಯಾಗದಲ್ಲಿ ಆತನನ್ನು ಕರೆಯದೇ ಯತ್ನವಿಲ್ಲ ಆತನದೇ ಪ್ರಯಾಜ ಮತ್ತೆ ಜಗದ ಜಮದಗ್ನಿ ವಿಶ್ವಾಮಿತ್ರ ಕೂಡ ಸೇರಿದರು ನಾಳೆಯ ದಿನ ಇಂದ್ರನು ಬರಬೇಕು ವಸಿಷ್ಠರಿಲ್ಲ ವಸಿಷ್ಠ ಕುಲದವರಿಲ್ಲ ಏನು ಮಾಡುವುದು ಇಂದ್ರಮಂತ್ರಕ್ಕೆ ಪ್ರವೇಶ ಕೊಡುವುದು ಇಂದ್ರನು ಬಂದರೆ ಸರಿ ಬಾರದೆ ಹೋದರೆ ಹೋತುವಿನಲ್ಲಿ ವಸಿಷ್ಠರನ್ನು ವಸಿಷ್ಠರನ್ನು ಆವಾಹಿಸುವುದು ಅಷ್ಟು ಸುಲಭವಲ್ಲ ಆದ್ದರಿಂದ ಸಾಧ್ಯವಾದರೆ ಅದನ್ನು ಬಿಡಬೇಕು ಯತ್ನವಿಲ್ಲದೆ ಜಾಗತಿಕವಾಗಿ ಬಂದರೆ ಮಾತ್ರ ಮಾಡುವುದು ಎಂದು ಜಮದಗ್ನಿಯ ಸಲಹೆ ಎಲ್ಲರೂ ಒಪ್ಪಿದರು ಈ ವಿಷಯವನ್ನು ಋತ್ವಿಗ್ನಕ್ಕೂ ತಿಳಿಸಾಯಿತು ಅವರೂ ಒಪ್ಪಿದರು ಭಾಂಡ ಭಾಂಡಸೋಮವು ಸಿದ್ಧವಾಗಿದೆ ಕರ್ಗಿಟ್ಟ ಅಪರಂಜಿಯಂತೆ ದ್ರವವಾಗಿ ಶೇಖರಿಸವಾಗಿರುವ ಅಗ್ನಿಜ್ವಾಲೆಯಂತೆ ಸೋಮರಾಜನು ಮೆರೆಯುತ್ತಿದ್ದಾನೆ ಸೋಮಪಾನಕ್ಕಾಗಿ ಆತುರ ಪಡುತ್ತಾ ಓಡೋಡಿ ಬರುತ್ತಿರುವ ದೇವತೆಗಳ ಕಾಂತಿಯು ಅವರಿಗಿಂತ ಮುಂದೋಡಿ ಬಂದಿದೆಯೋ ಎಂಬಂತೆ ಯಜ್ಞೇಶ್ವರನ ಜ್ವಾಲಾ ಕಲಾಪಗಳು ಹೇಳೇರುತ್ತಿವೆ ದೇವೆಯ ಜನದಲ್ಲಿ ಈ ಕೊನೆಯಿಂದ ಆ ಕೊನೆಯವರೆಗೆ ಇದ್ದವರೆಲ್ಲರೂ ದೇವಿಯುಗಳಾಗಿ ಶ್ರದ್ಧಾಭಕ್ತಿ ನಮ್ರರಾಗಿ ಕಾದಿದ್ದಾರೆ ಋತ್ವಿಕರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಜಾಗರೂಕರಾಗಿ ಮೈಯೆಲ್ಲಾ ಕಣ್ಣಾಗಿ ಕಾಣ ಕಾದಿದ್ದಾರೆ ಗಾರ್ಹಪತ್ಯ ಅವಹನೀಯ ದಕ್ಷಿಣಾಗ ಮಂಗಳವಾಗಿ ಶುಕ್ರ ಶುಭವಾಗಿ ಸುಖವಾಗಿ ಜ್ವನಿಸುತ್ತಿವೆ ಇಷ್ಟಿಯು ಆರಂಭವಾಯಿತು ಯಜಮಾನನ ಅಪ್ಪಣೆ ಪಡೆದು ಅಧ್ವರ್ಯು ಹೋತೃವಿಗೆ ಇಂಧನವನ್ನು ಕರೆಯುವುದು ಕರೆ ಎಂದು ಪ್ರೈಷ್ಯವನ್ನು ಕೊಟ್ಟನು ಹೋತೃವು ವೇದ ಮಂತ್ರಗಳಿಂದ ಇಂದ್ರನನ್ನು ಕರೆದನು ಉದ್ಗಾತ್ರವು ಹೋತೃವು ಜಪಿಸಿದ ರುಕ್ಕನ್ನು ಉಪಭ್ರಹಣ ಮಾಡಿ ಸಾಮವಾಗಿ ಹಾಡಿದನು ಇಂದನು ಬರಲಿಲ್ಲ ವಿಶ್ವಾಮಿತ್ರನಿಗೆ ಕೆಲಸ ಕಿಟ್ಟಿತು ಎನಿಸಿತು ಇಂದ್ರನು ಬರದಿದ್ದರೆ ಇಷ್ಟಿಯು ನಡೆಯುವ ಹಾಗಿಲ್ಲ ವಸಿಷ್ಠರೋ ವಾಸಿಷ್ಠರೋ ಇಲ್ಲದಿದ್ದರೆ ಇಂದ್ರನು ಬರುವ ಹಾಗಿಲ್ಲ ಏನು ಮಾಡುವುದು ಕೂಡಲೇ ಇತ್ಯರ್ಥ ಮಾಡಿದನು ಈಗ ಹೋತುವಾಗಿ ಕುಳಿತ ಕುಳಿತಿರುವ ನಲ್ಲಿ ಒಂದುಗಳಿಗೆ ವಸಿಷ್ಠನನ್ನು ಆರೋಪ ಮಾಡುವುದು ಎಂದುಕೊಂಡನು ವಸಿಷ್ಠರ ತೇಜಸ್ಸನ್ನು ಆಕರ್ಷಿಸಿ ಇನ್ನೊಬ್ಬರಲ್ಲಿ ಇನ್ನೊಬ್ಬರಲ್ಲಿ ನಿಕ್ಷೇಪ ಮಾಡುವುದು ಸಾಧ್ಯವೇ ಅಸಾಧ್ಯವೇ ಎಂಬ ಸಂಶಯವೇ ಅವನಿಗೆ ಬರಲಿಲ್ಲ ಹಾಗೆಯೇ ಮಾಡುವುದು ಎಂದು ಅರ್ಧಕ್ಷಣದೊಳಗಾಗಿ ಸಿದ್ಧಾಂತ ಮಾಡಿಕೊಂಡು ಬ್ರಹ್ಮನಿಗೆ ಆ ವಿಚಾರವನ್ನು ತಿಳಿಸಿ ಅಪ್ಪಣೆ ಪಡೆದನು ಯಜಮಾನನಿಗೂ ಅದನ್ನು ತಿಳಿಸಿದನು ಹೋತುವನ್ನು ದಕ್ಷಿಣ ಕರ್ಪದೆಯಾಗಬೇಕೆಂದು ಪ್ರಾರ್ಥಿಸಿ ತಾನು ವಸಿಷ್ಠಾಕರ್ಷಣಕ್ಕೆ ಕುಳಿತನು ವಿಶ್ವಾಮಿತ್ರ ಆಕರ್ಷಣೆಗೆ ಕೊಡುತ್ತ ಮಂತ್ರಗಳನ್ನು ಹೇರುತ್ತಲು ಮಂತ್ರ ಶಕ್ತಿಯು ಮನೋವೇಗದಿಂದ ಆತನನ್ನು ವಶಿಷ್ಠರ ಆಶ್ರಮಕ್ಕೆ ಹೊತ್ತುಕೊಂಡು ಹೋಯಿತು ಬಳ್ಳಿಯಲ್ಲಿ ವಿಚಿತ್ರ ಪ್ರಭಾವಕ್ಕೆ ಸಿಕ್ಕಿ ಒಂದೇ ದಿಕ್ಕಿನಲ್ಲಿ ತನ್ನದೊಂದು ಶಾಖೆಯನ್ನು ವಿದ್ಯುತ್ ವೇಗದಿಂದ ಪ್ರಸರಿಸಿದರೆ ಅದೆಂತೂ ಅದೆಂತೂ ಇದ್ದಲ್ಲಿಯೇ ಇದ್ದರು ಅದೆಂತೂ ಇದ್ದಲ್ಲಿಯೇ ಇದ್ದರೂ ಅದರ ಶಾಖೆಯು ದೊರಕೆ ಹೋಗುವುದು ಹಾಗೆ ಎತ್ತರವಾಗಿ ಮರದಲ್ಲಿರುವ ಬೀಜಕೋಶವು ಪಕ್ವವಾಗಿ ಸಿಡಿದರೆ ಅದರಲ್ಲಿದ್ದ ಬೀಜಗಳು ತಟ್ಟಣೆ ದಿಕ್ಕು ವಿದಿಕ್ಕುಗಳಲ್ಲಿ ಚೆಲ್ಲುವಾಗ ಬಿರುಗಾಳಿ ಹುಟ್ಟಿದರೆ ಆ ಬೀಜಗಳು ದೇಶಾಂತರವಾಗುವಂತೆ ಸಂಕಲ್ಪವಾಗಿ ಪೂರ್ವವಾಗಿ ಅವಲಂಬಿಸಿದ ಮಂತ್ರಶಕ್ತಿಯು ಮಂತ್ರಶಕ್ತಿಯು ಪ್ರಭಾವದಿಂದ ವಿಶ್ವಾಮಿತ್ರನು ಸೂಕ್ಷ್ಮಸೂಕ್ಷ್ಮವಾಗಿ ಒಂದು ತೇಜಕ್ಕನಕ್ಕಿಂತಲೂ ಕ್ರಿಯಾ ಆಕಾರದಿಂದ ವಸಿಷ್ಠರ ಆಶ್ರಮವನ್ನು ಪ್ರವೇಶಿಸಿದನು ವಸಿಷ್ಠರನ್ನು ಹಿಡಿಯಲು ಏಕೋ ಹೆದರಿಕೆಯಾಗಿ ಆತನ ಪುತ್ರರಲ್ಲಿ ಒಬ್ಬನನ್ನು ಹಿಡಿದನು ಶಕ್ತಿಯು ಸೋದರರೊಡನೆ ಕುಳಿತು ವಿದ್ ವೇದಾಧ್ಯಯನ ಮಾಡುತ್ತಿದ್ದನು ವಿಶ್ವಾಮಿತ್ರ ಗೃಹಿತನಾದವನ ಬಾಯಿಂದ ವೇದವೂ ಹೊರಡುತ್ತಿಲ್ಲ ರಾಹುಗ್ರಸ್ತವಾದ ತೇಜೋಬಿಂಬವು ನಷ್ಟತೇಜವಾಗುವಂತೆ ಆತನು ನಷ್ಟವಾಕ್ಕಾಗಿ ಬಿಟ್ಟು ಕಣ್ಣ ಬಿಟ್ಟಂತೆ ಕುಳಿತಿದ್ದಾನೆ ಶಕ್ತಿಯು ಇದೇನು ಹೀಗಾಗಿದೆ ಎಂದು ನೋಡಿದನು ಸ್ಥೂಲ ಚಕ್ಷಸ್ಸಿಗೆ ಕಾಣದ ವಿಶ್ವಾಮಿತ್ರ ಗ್ರಹಣವು ಆತನ ಪ್ರಜ್ಞಾ ಚಕ್ಷಸ್ಸಿಗೆ ತಿಳಿಯದೇ ಹೋಗಲಿಲ್ಲ ತಮ್ಮ ಕ್ಷೇತ್ರವನ್ನು ಪ್ರವೇಶಿಸಿ ತಮ್ಮ ತೇಜಸ್ಸನ್ನು ತಮ್ಮ ಅಪ್ಪನೆಯಿಲ್ಲದೆ ಹೊತ್ತುಕೊಂಡು ಹೋಗುವುದನ್ನು ತೇಜಸ್ಸು ಎಂದು ಕಳ್ಳನನ್ನು ಹಿಡಿದುಕಟ್ಟುವ ಸದ್ಗೃಹಸ್ಥನಂತೆ ವಿಶ್ವಾಮಿತ್ರನನ್ನು ಹಿಡಿದುಹಾಕಿದನು ಲೋಹವು ಚುಂಬಕವನ್ನು ಮುಟ್ಟಿ ಅದಕ್ಕೆ ಹತ್ತುಕೊಂಡಿದ್ದಾಯಿತು ಇತ್ತ ವಿಶ್ವಾಮಿತ್ರರು ನಿಶ್ತೇಜನಾದನು ಅಂಗಾಂಗಗಳು ನಿಶ್ಚೇಷ್ಟವಾದವು ಕೂಡಲೇ ಬ್ರಹ್ಮನ ಬಳಿಯಲ್ಲಿದ್ದ ಅಗ್ನಿಯು ದುಷ್ಟ ವರ್ಣಗಳ ಜ್ವಾಲೆಗಳಿಂದ ವಿಜುಬ್ಬಿಸಿ ಬಂದಿರುವ ಅನಿಷ್ಟವನ್ನು ಸೂಚಿಸಿತು ಕೂಡಲೇ ಬ್ರಹ್ಮನು ತನ್ನ ಶಕ್ತಿ ಸರ್ವಸ್ವವನ್ನು ಪ್ರಯೋಗಿಸಿ ವಾಗ್ದೇವಿಯನ್ನು ಕರೆದನು ಋತ್ವಿಗ್ಗಣವೆಲ್ಲವೂ ಜಾಗೃತವಾಯಿತು ಬ್ರಹ್ಮನ ರುಕ್ಕನ್ನು ಹೋತ್ರವೂ ಜಪ ಮಾಡಿದನು ಉದ್ಗಾತ್ರವು ಸಮವಾಗಿ ಹಾಡು ಹಾಡಿದನು ಮಾರಿ ಹಾಡಿದನು ಸರಸ್ವತಿಗೆಂದು ಬೇಗ ಬೇಗ ಹೋಮ ಮಾಡಿತು ಜಮದಗ್ನಿಗೆ ಮಂತ್ರ ಪ್ರಭಾವವು ವಿಶ್ವಾಮಿತ ತೇಜಸ್ಸನ್ನು ನಿಗ್ರಹಿಸಿದ ತೇಜಸ್ಸನ್ನು ಕಬಳಿಸಿತು ನಿಗೃಹಿತವಾಗಿ ಕುಳಿತಿದ್ದು ಈ ಆ ತೇಜಸ್ಸು ತನ್ನನ್ನು ಬಂದ ತೇಜಸ್ಸಿನೊಡನೆ ಸೇರಿತು ಎರಡೂ ವಿಚಿತ್ರವಾಗಿ ವಿಜೃಂಭಿಸಿದವು ಶಕ್ತಿಯು ಆಹಾಕಾರ ಮಾಡಿದನು ಆತನ ಸೋದರರೆಲ್ಲರೂ ಸೇರಿದರು ಮತ್ತೆ ಈ ಎರಡು ತೇಜಸ್ಸುಗಳು ಒಂದರ ಮೇಲೊಂದು ಬಿದ್ದವು ಜಮದಗ್ನಿಯು ಮಂತ್ರ ಪ್ರಭಾವವು ಜಮದಗ್ನಿಯು ಯಂತ್ರ ಯತ್ನವಿಲ್ಲವೆಂದು ಅಂಗೀರಿ ರಸನನ್ನು ನೆನೆದು ಘೋರನಾದನು ಎದುರುಗಡೆಯ ತೇಜಸ್ಸಿಗೆ ಅವಕಾಶವಿದ್ದರೆ ಏನಾಗುತ್ತಿತ್ತೋ ಉಸಿರು ಮುಗುಚುವುದರೊಳಗಾಗಿ ಜಮದಗ್ನಿಯ ತೇಜಸ್ವಿನೊಡನೆ ಅಭಿಭೂತನಾಗಿದ್ದ ವಿಶ್ವಾಮಿತ ತೇಜಸ್ಸು ಸೇರಿ ಶಕ್ತಿಯು ಮತ್ತು ಆತನ ಸೋದರರ ತೇಜಸ್ಸನ್ನೆಲ್ಲ ಸ್ವಾಹ ಮಾಡಿಬಿಟ್ಟವು ಜಮದಗ್ನಿ ವಿಶ್ವಾಮಿತರು ಯಾಜ್ಞಿಕರಾಗಿದ್ದರಿಂದ ಆಶ್ರಮದ ದೇವತೆಗಳು ನಿರುಪಾಯ ನಿರುಪಾಯರಾಗಿ ಆ ಕಾದದ ಶಕ್ತಿಗೂ ಆತನ ಸೋದರಿಗೂ ಸಹಾಯ ಮಾಡಲಾರದೆ ನಿರ್ಬಲರಂತೆ ಸುಮ್ಮನಿರಬೇಕಾಯಿತು ವಿಶ್ವಾಮಿತನು ಕನಸು ಕಾಣುತ್ತಿದ್ದವನು ಬಹುಸಾಹಸ ಮಾಡಿ ಒದರಿಕೊಂಡು ಹೇಳುವಂತೆ ಇದ್ದನು ಬೇಕಾದ ಹಾಗೆ ಆಯಾಸವಾಗಿದ್ದರೂ ಯಜ್ಞವು ಕೆಟ್ಟಿತಲ್ಲ ಎಂಬ ವ್ಯತೆಯಿಂದ ಅಪಮಾನದಿಂದ ರೇಗಿ ಹವಸ್ಸಿನಿಂದ ವಿವೃದ್ಧನಾದ ಯಜ್ಞೇಶ್ವರನಂತೆ ವಿಜೃಂಭಿಸಿದನು